ಈ ದಿವೋಕ ಸರೊಳಗೆ ಉಕ್ತರು ಐದ ದಿಕ್ಕಾದಶ ಉಳಿದ ಎಂಬತ್ತೈದು ಶೇಷರಿ ಗಣೆ ಎನಿಸುವರು ಧನಪ ವಿಘ್ನಪರು ಸಾಧು ವೈವಸ್ವತ ಸ್ವಯಂಭುವ ಶ್ರೀಧ ತಾಪ ಸರುಳಿದು ಮನು ಏಕಾದಶರು ವಿಘ್ನೇಶರಿಂದಲೇ ನೀಚರೆನಿಸುವರು ಈ ಶತಸ್ಥ ದೇವತೆಗಳು ಅಂದರೆ ನೂರು ದೇವತೆಗಳಲ್ಲಿ ಸೋಮಪಾನಕ್ಕೆ ಅರ್ಹರು ಅಂತ ಏನು ಹೇಳಿದರು ನೂರು ದೇವತೆಗಳಲ್ಲಿ ಅವರಲ್ಲಿ ಹಿಂದೆ ಹೇಳಿರ್ತಕ್ಕಂಥ ಉತ್ತಮ ಕಕ್ಷೆಯ ಹದಿನೈದು ಮಂದಿಯನ್ನು ಬಿಟ್ಟು ಉಳಿದ ಎಂಬತ್ತು ಮಂದಿಯಲ್ಲಿ ಇಬ್ಬರು ಕೆಳಗಿನ ಕಕ್ಷೆಗೆ ಬರ್ತಾರೆ ಎಂಬತ್ತ್ಮೂರು ಮಂದಿ ಸಮಕಕ್ಷೆಗೆ ಬರ್ತಾರೆ ಈ ಎಂಬತ್ತ್ಮೂರು ಮಂದಿ ವಿನಾಯಕ ವಿಶ್ವಕ್ಸೇನ ವಿತ್ತಪತಿಗಳಿಗೆ ಅಂದರೆ ಕುಬೇರನಿಗೆ ಸಮಾನರು ಅಂತ ತಿಳಿಸ್ತಾರೆ ಹದಿನೈದು ಮಂದಿ ಯಾರು ಅಂದರೆ ಉಮಾಪತಿಯಾಗಿರ್ತಕ್ಕಂಥ ರುದ್ರದೇವರು ವಸುಗಳಲ್ಲಿ ಅಗ್ನಿ ಪ್ರಧಾನ ಆಮೇಲೆ ಉರುಕ್ರಮ ಸಾಕ್ಷಾತ್ ಪರಮಾತ್ಮ ಪುರಂದರ ಇಂದ್ರವನು ಮಿತ್ರನಾಮಕ ಸೂರ್ಯ ವರುಣದೇವ ಯುವಸ್ವನಾಮಕ ಸೂರ್ಯ ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು ಯಮ ಚಂದ್ರ ಪ್ರಧಾನವಾಯು ಅದೇ ಭರತ ದ್ಯವಾದೇವಿ ಆಮೇಲೆ ಪೃಥ್ವಿ ಶನೈಶ್ಚರ ಭೂದೇವಿ ಅಹಂಕಾರಿಕ ಪ್ರಾಣ ಪ್ರವಾಹವಾಯು ಸ್ವಯಂಭೋಮನು ವೈವಸ್ವತಮನು ಶ್ರೀಧತ್ತ ಅಂತ ಕರೆಸ್ಕೊಳ್ಳುವಂತಹ ತಾಪಸಮನು ಸಾಕ್ಷಾತ್ ಪರಮಾತ್ಮ ಈ ಮೂವರನ್ನು ಬಿಟ್ಟು ಹನ್ನೊಂದು ಮನುಗಳು ವಿಘ್ನಪ ಮೊದಲಾದವರೆಗಿಂತ ಕಡಿಮೆ ಇವರೆಲ್ಲ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಮುಂದೆ ಏಳನೇ ಪದ್ಯದಲ್ಲಿ ಶುಕ್ರಾಚಾರ್ಯರಿಂದ ಸಂೇವಿ ಸೂರ್ಯಪತ್ನಿ ಅಲ್ಲಿ ತನಕ ತಾರತಮ್ಯವನ್ನು ಹೇಳ್ತಾರೆ ಚವನಂದನ ಕವಿ ಬೃಹಸ್ಪತಿ ಅವರ ಜನು ಉಚಿ ಚಮುನಿ ಶಶಿಬಿಂದು ಪ್ರಿಯವ್ರತನು ಪ್ರಹ್ಲಾದ ಕುವಲಯಪ್ಪ ಕುವಲಯ್ಯಪ್ಪರು ಉಕ್ತ ಅವರ ರೋಹಿಣಿ ಶ್ಯಾಮಲ ಜಾಹ್ನವಿ ವಿರಾಟ್ ಪರ್ಜನ್ಯ ಸಮಯಾದೇವಿಯರು ಅದಮ ಚವನಾನಂದನ ಕವಿ ಚವನ ಚವನ ಋಷಿಗಳ ಪುತ್ರರಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಬೃಹಸ್ಪತಿಯ ಅವರಜ ಅಂದರೆ ಬೃಹಸ್ಪತಿಯ ತಮ್ಮನಾಗಿರ್ತಕ್ಕಂಥ ಉಚಿತ್ಯ ಮುನಿ ಅಗ್ನಿಪುತ್ರನಾದ ಪಾವಕಾನು ಅಗ್ನಿ ಧ್ರುವ ನಹುಷ ಶಶಬಿಂದು ಪ್ರಿಯವ್ರತ ಪ್ರಹ್ಲಾದ ಮೊದಲಾಗಿರ್ತಕ್ಕಂಥ ಕುವಲಯ್ಯಪ್ಪ ಅಂದರೆ ಚಕ್ರವರ್ತಿಗಳು ಕುವಲಯ್ಯ ಅಂದರೆ ಭೂಮಿ ಪ ಅಂದರೆ ಪಾಲನೆ ಮಾಡುವಂಥ ಚಕ್ರವರ್ತಿಗಳು ಮುಕ್ತ ಅಂದರೆ ಇತರರಾದ ಕುಬೇರ ಗಣಪತಿ ಸಮರಾದ ಎಂಬತ್ತೈದು ಜನರಿಗೆ ಕಡಿಮೆ ಎನಿಸುವರು ಇವರಿಗಿಂತಲೂ ರೋಹಿಣಿ ಶ್ಯಾಮಲಾ ಜಾಹ್ನವಿ ವಿರಾಟ್ ಪರ್ಜನ್ಯ ಮತ್ತು ಸೌಮ್ಯಾದೇವಿಯರು ತಾರತಮ್ಯದಲ್ಲಿ ಕಡಿಮೆ ಚವನ ನಂದನ ಅಂದರೆ ಛವನನು ವರುಣಪುತ್ರನಾದ ಭೃಗು ಋಷಿಗಳ ಈತನ ತಾಯಿ ಪುಲೋಮೆ ಮಾತೃಗರ್ಭದಲ್ಲಿದ್ದಾಗಲೇ ಒಬ್ಬ ರಾಕ್ಷಸ ಆ ಪುಲೋಮೆಯನ್ನು ಅಪಹಾರ ಮಾಡ್ತಾನೆ ಆಗ ಪುಲೋಮೆ ಭಯಗ್ರಸ್ತಳಾಗ್ತಾಳೆ ಆಗ ಆಕೆಯ ಗರ್ಭದಿಂದ ಶಿಶು ಅನ್ನೋದು ಚ್ಯುತ ಇದರಿಂದ ಶಿಶುವಿಗೆ ಚವನ ಅಂತ ಹೆಸರು ಬಂದು ಈತನ ಪುತ್ರನೇ ಕವಿ ಅಂದರೆ ಶುಕ್ರಾಚಾರ್ಯರು ಅಂತ ಕರೆಸ್ಕೊಂಡಿದ್ದರು ಬೃಹಸ್ಪತಿ ದೇವತೆಗಳ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರು ತಮ್ಮ ಉತ್ತೀಚ ಮುನಿಗಳು ಆ ಉಚಿತ್ಯ ಮುನಿ ಆಂಗೀರಸನ ಪುತ್ರ ಚಂದ್ರಪುತ್ರಿಯಾಗಿರ್ತಕ್ಕಂಥ ಭದ್ರೆ ಅವನ ಪತ್ನಿ ದೀರ್ಘತಮನ ಋಷಿ ಉಚಿತನ ಪುತ್ರ ಪ್ರಧಾನ ಅಗ್ನಿಪುತ್ರ ಪಾವಕ ಧ್ರುವ ಸ್ವಯಂಭೂಮನವಿನ ಮೊಮ್ಮಗ ಉತ್ಥಾನಪಾದ ರಾಜನಿಗೆ ಸುನೀತಿಯಲ್ಲಿ ಹುಟದವನೇ ಧ್ರುವ ಸಣ್ಣ ಪ್ರಾಯದಲ್ಲೇ ಘೋರ ತಪಸ್ಸನ್ನು ಆಚರಿಸಿ ನಾರಾಯಣನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಪರಮ ಭಾಗವತೋತ್ತಮ ಧ್ರುವ ನಹುಶ ಚಂದ್ರವಂಶದ ಅರಸು ಊರ್ವಶಿ ಪುರೂರವನ ಪುತ್ರನಾದ ಆಯುರಾಜನಿಂದ ಸ್ವರ್ಭಾನು ಅನ್ನೋಳ್ಳಿ ಹುಟ್ಟಿದವನು ಪಿತೃದೇವತೆಗಳ ಕನ್ನೆ ವಿರಜೆ ನೌಶ ರಾಜನ ಪತ್ನಿ ಈತನಿಗೆ ಯತಿ ಮೊದಲಾಗಿರ್ತಕ್ಕಂಥ ಆರು ಮಂದಿ ಮಕ್ಕಳು ವೃತ್ರಾಸುರರ ವಧೆಯಿಂದಾಗಿ ಇಂದ್ರನಿಗೆ ಬ್ರಹ್ಮಹತ್ಯ ಪಾಪ ಆಗ ದೇವತೆಗಳ ಪ್ರಾರ್ಥೆಯಂತೆ ನಹಶ ಇಂದ್ರನಾಗಿ ಆ ಇಂದ್ರ ಪದವಿಯನ್ನು ಆಳದ ಅಗಸ್ತ್ಯರ ಶಾಪದಿಂದ ಅಜಗರನಾದ ಭೀಮಸೇನನ್ನು ಹೆಬ್ಬಾವಾಗಿ ತಾನು ಸುತ್ತುಕೊಂಡಾಗ ನಹು ನಹುಶ ಧರ್ಮರಾಜ ಅಜಗರನ ಸರ್ಪದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಡ್ತಾನೆ ಆಗ ಸರ್ಪ ಅಜಗರ ಭೀಮನನ್ನು ಬಿಡ್ತು ಶಾಪ ವಿಮೋಚನೆಯನ್ನು ಹೊಂದೆ ನಿಜರೂಪವನ್ನು ಧಾರಣೆ ಮಾಡದ ಶಶಿಬಿಂದು ಯದುವಂಶದ ಒಬ್ಬ ರಾಜರ್ಷಿ ದೃಷ್ಟಿವಂಶದ ಚಿತ್ರರಥನ ಗಂಧರ್ವನ ಪುತ್ರ ಇವನಿಗೆ ಲ ಲಕ್ಷ ಮಂದಿ ಪತ್ನಿಯರು ಈತನ ಪುತ್ರಿ ಬಂಧುಮತಿ ಮಾಂದಾತ ಚಕ್ರವರ್ತಿಯ ಪತ್ನಿ ಚೈತ್ರ ರಥ ಅಂತ ಇವನಿಗೆ ನಾಮಾಂತರ ಉಂಟು ಪ್ರಿಯವ್ರತ ಸ್ವಯಂಭೂಮನವಿನಿಂದ ಶತರೂಪಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥ ಪುತ್ರ ಉತ್ಥಾನ ಪಾದನ ಅಣ್ಣ ವಿಶ್ವಕರ್ಮನ ಪುತ್ರಿ ವಿಶ್ವಸ್ಮತಿ ಅವನ ಅವಳೇ ಇವನ ಪತ್ನಿ ಆಕೆಯಲ್ಲಿ ಅಗ್ನಿಭ್ರ ಇತ್ಯಾದಿ ಹತ್ತು ಪುತ್ರರನ್ನು ಪಡೆದ ಊರಸ್ ಊರ್ಜಸ್ಪತಿ ಅಂತ ಏಕಮಾತ್ರ ಪುತ್ರಿ ಇನ್ನ ಪ್ರಹ್ಲಾದ ಪರಮ ಭಾಗವತೋತ್ತಮ ಹಿರಣ್ಯ ಕಶಿಪು ದೇವಿಯರ ಶ್ರೇಷ್ಠ ಪುತ್ರ ಗರ್ಭದಲ್ಲಿರುವಾಗಲೇ ನಾರದ ಮುನಿಗಳಿಂದ ಮಂತ್ರೋಪದೇಶವನ್ನು ಕೇಳಿರುವಂತಹ ಪರಮ ಭಗವದ್ಭಕ್ತ ಇವನ ಭಕ್ತಿಗೆ ಬಲಿದು ಭಗವಂತ ನರಸಿಂಹ ರೂಪದಿಂದ ಸಭಾ ಸ್ತಂಭವನ್ನೇ ಸೀಳ್ಕೊಂಡು ಪ್ರತ್ಯಕ್ಷನಾಗಿ ದಾನವೇಂದ್ರನಾದ ಹಿರಣ್ಯ ಕಶಿಪಿನ ಸೀಳದ ಇತ್ಯಾದಿ ಎಲ್ಲ ತಿಳಿಸ್ತಾರೆ ಆ ಪ್ರಹ್ಲಾದನ ಮಗನೇ ವಿರೋಚನ ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ ಕುವಲಯಪ ಅಂದರೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಚಕ್ರವರ್ತಿಗಳು ಚವನಂದನ ಕವಿ ಉಚಿತಮುನಿ ಪಾವಕ ಧ್ರುವ ನಂಶ ಶಶಿಬಿಂದು ಪ್ರಿಯವ್ರತ ಪ್ರಹ್ಲಾದ ಇತ್ಯಾದಿ ಚಕ್ರವರ್ತಿಗಳು ಇವರೆಲ್ಲ ಹದಿನೆಂಟನೇ ಕಕ್ಷೆಯಲ್ಲಿ ಬರೋರಿಗಿಂತ ಅವರರು ಅಂದರೆ ತಾರತಮ್ಯದಲ್ಲಿ ಕಡಿಮೆ ಅಂತ ಚಂದ್ರ ರೋಹಿಣಿ ಯಮಧರ್ಮನ ಪತ್ನಿ ಶ್ಯಾಮಲಾದೇವಿ ವರುಣನ ಪತ್ನಿ ಗಂಗಾದೇವಿ ಬ್ರಹ್ಮಾಂಡಕ್ಕೆ ಅಭಿಮಾನಿಯಾದ ವಿರಾಟ್ ನಾಮಕ ದೇವಿ ಪರ್ಜನ್ಯ ನಾಮಕ ಸೂರ್ಯ ಮತ್ತು ಸೂರ್ಯ ಪತ್ನಿ ಸಂನ್ಯಾದೇವಿ ಈ ಆರೂ ಜನ ಕರ್ಮಜ ದೇವತೆಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ